ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಕುರಿತು ಹೇಳ್ತಾನೆ ನೀನು ಯಾರ ವಿಷಯವಾಗಿ ಅಳಬಾರದು ಅಥವಾ ದುಃಖ ಅದಕ್ಕಾಗಿ ದುಃಖ ಪಡ್ತಾ ಇದೆಯಾ ಜ್ಞಾನಿಗಳು ಈ ರೀತಿಯಾಗಿ ಮಾಡಬಾರ್ದು ನಿನಗೆ ಬಂಧುಗಳ ಆತ್ಮನಾಶದ ಬಗ್ಗೆ ಏನಾದರೂ ಚಿಂತೆ ಇದ್ದು ಅದಕ್ಕಾಗಿ ನೀನು ದುಃಖ ಪಡ್ತಿದ್ಯಾ ಅಂತ ಆದರೆ ಅದು ಸರಿ ಜೀವ ಅಥವಾ ಆತ್ಮಕ್ಕೆ ನಾಶ ಇಲ್ಲ ಅಂತ ಕೃಷ್ಣ ಹೇಳ್ದ ಇನ್ನು ದೇಹನಾಶದ ಬಂಧುಗಳ ದೇಹ ನಾಶ ಈ ಸಂಹಾರ ಕಾರ್ಯ ಆದಾಗ ಈ ರೀತಿಯಾಗಿ ಅದಕ್ಕಾಗಿ ಚಿಂತೆ ಪಡ್ತಿದ್ಯಾ ಅಂತ ಆದರೆ ಅದಕ್ಕೆ ದುಃಖ ಪಡೋ ಅವಶ್ಯಕತೆಯೇ ಇಲ್ಲ ಈ ದೇಹ ಹೋಗುತ್ತೆ ಇನ್ನೊಂದು ಹೊಸದಾಗಿರ್ತಕ್ಕಂಥ ದೇಹ ಬರುತ್ತೆ ಆದ್ದರಿಂದ ಅದು ಅಪರಿಹಾರ್ಯನೂ ಹೌದು ಅನಿವಾರ್ಯನೂ ಹೌದು ದೇಹನಾಶ ಆದ್ದರಿಂದ ಆ ಕಾರಣಕ್ಕಾಗೂ ಕೂಡ ನೀನು ದುಃಖ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಆದಮೇಲೆ ಅರ್ಜುನನಿಗೆ ಮತ್ತಷ್ಟು ಸಂಶಯ ಇದೆ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಶ್ನೆ ಮಾಡಿದ್ದಾನೆ ಕೃಷ್ಣ ನಶ್ವರವಾಗಿರ್ತಕ್ಕಂಥ ದೇಹನಾಶಕ್ಕೆ ದುಃಖ ಪಡಬೇಕಾಗಿಲ್ಲ ಆತ್ಮ ಅಥವಾ ಜೀವ ಅವನು ನಿತ್ಯ ಶಾಶ್ವತ ಅಂತೆಲ್ಲ ಹೇಳಿದೆಯಲ್ಲ ಈ ನಿನ್ನ ಮಾತುಗಳನ್ನು ನಾನು ಒಪ್ಕೊಂಡೆ ಆದರೆ ನಮ್ಮ ಬಂಧು ಮಿತ್ರರ ನಿಧನ ಅಥವಾ ಮರಣ ಆದ ಅವರ ಆತ್ಮ ಅಥವಾ ಜೀವ ಉಳಿಯುತ್ತೆ ಅಂತ ಹೇಳಿದೆ ಸರಿ ಆದರೆ ಅವರ ಸಂಪರ್ಕ ನಮಗೆ ತಪ್ಪಿ ಹೋಗುತ್ತೆ ಅದಕ್ಕಾಗಿ ನನಗೆ ದುಃಖ ಆಗ್ತಾ ಇದೆ ಅಂತ ಅರ್ಜುನ ಹೇಳ್ತಾನೆ ಈ ದೇಹದ ಮಾಧ್ಯಮದಿಂದಲೇ ಇನ್ನೊಂದು ದೇಹದ ಸಂಪರ್ಕವನ್ನು ನಾವು ಪಡೀತಾ ಇದ್ವಿ ಈ ದೇಹ ನಷ್ಟವಾಗಿ ಆತ್ಮ ಮತ್ತೆಲ್ಲೋ ಇರತ್ತೆ ಅಂತ ಆದರೂ ನಮಗೂ ಅವರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಅಥವಾ ಕನೆಕ್ಟಿವಿಟಿ ಅನ್ನೋದು ಉಳಿಯಲ್ಲ ನೆಟ್ವರ್ಕ್ ಮಿಸ್ ಆಗತ್ತೆ ಇಲ್ಲಿ ತನಕ ಯಾರ ದರ್ಶನ ಸ್ಪರ್ಶನ ಸಂಭಾಷಣ ಇವುಗಳಿಂದ ನಾವು ಸಂತೋಷ ಪಡ್ತಾ ಅಂತಹ ನನ್ನ ಸ್ನೇಹ ವಾತ್ಸಲ್ಯ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾನು ಕೊನೆಯ ತನಕನೂ ಕಳ್ಕೊತೀನಿ ಅಂದರೆ ಮುಂದೆ ಈ ಜನ್ಮದಲ್ಲಿ ಯಾವತ್ತೂ ಕೂಡ ನಮಗೆ ಅವರಿಗೆ ಸಂಪರ್ಕ ಅನ್ನೋ ಸಾಧ್ಯನೇ ಇಲ್ಲ ಅದೇ ನನ್ನ ದುಃಖಕ್ಕೆ ಕಾರಣ ಎಂದಿಗೂ ಎಂದೆಂದಿಗೂ ನಮಗೆ ಅವರಿಗೆ ಸಂಪರ್ಕ ಯಾವುದೇ ರೀತಿಯಾಗೂ ಸಾಧ್ಯ ಇಲ್ಲ ಯಾವಾಗಲೂ ನಾಟ್ ರೀಚಬಲ್ಯೇ ಅಂತಲೇ ಮೆಸೇಜ್ ಅದೇ ನನ್ನ ದುಃಖಕ್ಕೆ ಕಾರಣ ಅಂತ ಈ ರೀತಿಯಾಗಿ ಕೃಷ್ಣನ ಮುಂದೆ ಅರ್ಜುನ ಹೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ಅನಿತ್ಯ ತಾಂತಿತಿಕ್ಷ ಸ್ವಭಾರತ ಅರ್ಜುನ ತನ್ನ ಮಾತನ್ನು ಮತ್ತೆ ಮುಂದುವರೆಸ್ತಾನೆ ಅಷ್ಟೇ ನಾನು ಯುದ್ಧ ಮಾಡಿದರೆ ನನ್ನ ಶಕ್ತಿಯಿಂದ ಘಾಸಿ ಆದ ನಂತರ ಅವರ ವಿಕೃತ ದೇಹವನ್ನು ನಾನೇ ನೋಡಬೇಕಾಗತ್ತೆ ಇದು ನನ್ನ ದುಃಖಕ್ಕೆ ಮತ್ತಷ್ಟು ಕಾರಣ ಆಗ್ತಾ ಆಗ ಶ್ರೀಕೃಷ್ಣ ಪರಮಾತ್ಮೆ ಈ ಹದಿನಾಲ್ಕನೇ ಶ್ಲೋಕದಲ್ಲಿ ಉತ್ತರ ಹೇಳ್ತಾನೆ ಈ ಎಲ್ಲ ದುಃಖಕ್ಕೆ ಮೂಲ ಕಾರಣ ಯಾವ್ದು ಗೊತ್ತಾ ಅಭಿಮಾನವೇ ದುಃಖಕ್ಕೆ ಕಾರಣ ಇಲ್ಲಿ ಮಾತ್ರ ಅಂದರೆ ಮೀಯತೆ ಇತಿ ಮಾತ್ರ ಅಂತ ಜ್ಞಾನಕ್ಕೆ ಗೋಚರವಾಗುವಂಥದ್ದು ಅದರಿಂದ ಮಾತ್ರಾಹ ಅಂದರೆ ತನ್ಮಾತ್ರಗಳು ಗಂಧ ರಸ ರೂಪ ಸ್ಪರ್ಶ ಶಬ್ದ ಸ್ಪರ್ಶಾಹ ಅಂದರೆ ಇಂದ್ರಿಯಗಳ ಜೊತೆ ಆಗುವಂತಹ ಸಂಬಂಧಗಳೇ ಮಾತ್ರ ಸ್ಪರ್ಶಗಳು ಅಂದರೆ ಶ್ರವಣ ನಯನ ಗ್ರಹಣ ತ್ವಗ್ರಸ ಅವಗಳ ಮೂಲಕ ಪಂಚತನ್ಮಾತ್ರಗಳ ಅನುಭವ ಈ ವಿಷಯಗಳಿಗೆ ಇಂದ್ರಿಯಗಳ ಸಂಪರ್ಕ ಆಗುವುದೇ ಮಾತ್ರ ಸ್ಪರ್ಶಗಳು ಅಭಿಮಾನನೇ ದುಃಖಕ್ಕೆ ಕಾರಣ ಅಂತ ಹೇಳಿದ್ನಲ್ಲ ಅಂದರೆ ಅಭಿಮಾನ ಅಂದರೆ ಏನು ಅಂತ ಕೇಳಿದ್ರೆ ಟೀಕಾಕೃತ್ವಾದರೂ ತಿಳಿಸ್ತಾರೆ ವಿಷಯಶು ಶೋಭನಾಧ್ಯಾಸನಿಮಿತ್ತೇಹರೂಪೇಣ ಹರಿ ಇತ್ಯಾದಿ ಭ್ರಮಹೇತುಕೇಷರುಪೇಣ ದೇಹ ಇಂದ್ರಿಯ ಅಂತಃಕರಣು ಮಮತಾ ಅತಿಶಯಹೇತು ಅವಿವೇಕೂಪೇಣವಾ ಅಭಿಮಾನ ಸಹಿತ ಎರ್ಥ ಅಂತ ತಿಳಿಸ್ತಾರೆ ಅಂದರೆ ಅತಿಯಾಗಿರ್ತಕ್ಕಂಥ ಅಭಿಮಾನ ಮಾಡ್ತೀವಲ್ಲ ಅದೇ ನಮಗೆ ದುಃಖಕ್ಕೆ ಕಾರಣ ವಿಷಯ ಪದಾರ್ಥಗಳು ಮತ್ತೆ ಇಂದ್ರಿಯಗಳು ಒಂದಕ್ಕೊಂದು ಸಂಪರ್ಕ ಆದಾಗ ನಮಗೆ ಹೇಗೆ ಸುಖ ದುಃಖ ಅನ್ನೋದು ಅಂತ ಪ್ರಶ್ನೆ ಸುಖ ದುಃಖಗಳಿಗೆ ವಿಷಯ ಪದಾರ್ಥ ಮತ್ತು ಇಂದ್ರಿಯಗಳು ಕಾರಣ ಅಂತ ನಿನ್ನ ಆಕ್ಷೇಪ ತಾನೇ ಅದಕ್ಕೆ ಉತ್ತರ ಹೇಳ್ತೀನಿ ಕೇಳು ಅಂತಾನೆ ಶ್ರೀಕೃಷ್ಣ ಇಂದ್ರಿಯಗಳು ಮತ್ತು ಆಯಾ ತನ್ಮಾತ್ರಗಳಿಗೆ ಸಂಪರ್ಕ ಅಥವಾ ಸಂಬಂಧ ಅದೇ ಮಾತ್ರ ಸ್ಪರ್ಶಗಳು ಅವು ಶೀತ ಉಷ್ಣ ಮುಂತಾಗಿರ್ತಕ್ಕಂಥ ಸುಖ ದುಃಖಗಳಿಗೆ ಕಾರಣ ಆಗತ್ತೆ ಉದಾಹರಣೆಗೆ ಒಳ್ಳೆಯ ಸುಗಂಧ ಪರಿಮಳ ಅದು ಮೂಗಿಗೆ ವಿಷಯ ಘ್ರಾಣೇಂದ್ರಿಯಕ್ಕೆ ವಿಷಯ ನಾಲಿಗೆಗೆ ರಸ ಇದನ್ನು ದೊರೆತಾಗ ನಮಗೆ ಸುಖ ಆಗತ್ತೆ ಅದೇ ರೀತಿಯಾಗಿ ದುರ್ಗಂಧ ಅಥವಾ ಕಠೋರವಾಗಿರ್ತಕ್ಕಂಥ ಕಂಕಶವಾಗಿರ್ತಕ್ಕಂಥ ಶಬ್ದ ಕೇಳೋದು ಇದೆಲ್ಲವೂ ಕೂಡ ನಮಗೆ ದುಃಖ ಆಗತ್ತೆ ಕೆಟ್ಟ ಅನುಭವ ದುಃಖಕ್ಕೆ ಕಾರಣ ಆಗ್ತಾ ಇದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬಂಧುಗಳು ಸತ್ತರೆ ದುಃಖ ಆಗತ್ತೆ ಶತ್ರುಗಳು ಸತ್ತರೆ ಸಂತೋಷ ಆಗತ್ತೆ ಯಾರೋ ಉಗ್ರರೋ ಟೆರರಿಸ್ಟ್ಗಳೋ ಮರಣ ಹೊಂದಿದ್ರು ಅಂದರೆ ನಮ್ಗೆ ಸಂತೋಷ ಆಗುತ್ತೆ ದುಃಖ ಪಡ್ತಿಲ್ಲ ಯಾಕೆಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧುತ್ವ ಅನ್ನೋದು ನಮಗೂ ಅವ್ರಿಗೂ ಇಲ್ಲವೇ ಇಲ್ಲ ಅರ್ಥಾತ್ ಕುಂತಿಪುತ್ರನಾಗಿರ್ತಕ್ಕಂಥ ಅರ್ಜುನನೇ ಮಾತ್ರ ಸ್ಪರ್ಶಾಹೇವ ಗಂಧ ಮೊದಲಾಗಿರ್ತಕ್ಕಂಥ ವಿಷಯಗಳು ಮತ್ತು ಇಂದ್ರಿಯಗಳ ಸಂಬಂಧವೇ ಇಷ್ಟವಾದ ಅಥವಾ ಅನಿಷ್ಟವಾದ ವಸ್ತುಗಳ ಅನುಭವವನ್ನು ನಮಗೆ ಉಂಟು ಮಾಡತ್ತೆ ಆ ಮೂಲಕ ಸುಖ ದುಃಖಗಳಿಗೆ ಕಾರಣ ಆಗತ್ತೆ ಅಂತ ನೀನು ತಿಳ್ಕೊಂಡಿರೋದು ನಿನ್ನ ಅಭಿಪ್ರಾಯ ಇದೇ ಹೌದಾ ಅಂತ ಕೃಷ್ಣ ಅರ್ಜುನನನ್ನು ಪ್ರಶ್ನೆ ಮಾಡ್ತಾನೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೇಳ್ತೀನಿ ಕೇಳು ವಿಷಯ ವಸ್ತುಗಳಲ್ಲಿ ಇದು ಚೆನ್ನಾಗಿದೆ ಇದು ಅತ್ಯಂತ ಹಿತವಾಗಿದೆ ಅನ್ನೋ ಭ್ರಮೆಯ ಮೂಲಕ ವಸ್ತುಗಳ ಆಕರ್ಷಣೆ ಅಥವಾ ಆಸೆ ಅಪೇಕ್ಷೆ ಇದೆಯಲ್ಲ ಅದೇ ಅಭಿಮಾನ ಈ ವಿಷಯ ಪದಾರ್ಥಗಳು ನನಗೆ ಇಷ್ಟ ಇಲ್ಲ ನನಗಿದ್ನ ಕಂಡರೆ ಆಗೋದಿಲ್ಲ ಅನ್ನೋ ಭಾವನೆಯಿಂದ ಬರ್ತಕ್ಕಂಥ ದ್ವೇಷ ಇದು ಒಂದು ರೀತಿಯಾಗಿರ್ತಕ್ಕಂಥ ಅಭಿಮಾನ ದೇಹ ಅಥವಾ ಇಂದ್ರಿಯ ಮನಸ್ಸುಗಳಲ್ಲಿ ಅತಿರೇಕದ ಮಿತಿ ಮೀರಿರ್ತಕ್ಕಂಥ ಎಷ್ಟು ಅಂದರೆ ಅದು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನೋ ಅಭಿಮಾನವೂ ಸೇರಿದಾಗ ಮಾತ್ರ ವಿಷಯ ಸಂಬಂಧಗಳು ಸುಖ ದುಃಖಗಳಿಗೆ ಕಾರಣ ಆಗತ್ತೆ ಉದಾಹರಣೆಗೆ ಒಂದೇ ಘಟನೆಯನ್ನು ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು ನೋಡಿದಾಗ ಒಬ್ಬನಿಗೆ ಸಂತೋಷ ಆಗುತ್ತೆ ಇನ್ನೊಬ್ಬನಿಗೆ ದುಃಖ ಆಗುತ್ತೆ ಘಟನೆ ಬಂದೆ ನೋಡ್ತಕ್ಕಂಥ ವ್ಯಕ್ತಿಗಳು ಅವರ ದೃಷ್ಟಿಕೋನಗಳು ಮಾತ್ರ ಬೇರೆ ಒಬ್ಬನಿಗೆ ಸಂತೋಷ ಆಗತ್ತೆ ಇನ್ನೊಬ್ಬರಿಗೆ ದುಃಖ ಆಗೋದನ್ನು ಲೋಕದಲ್ಲಿ ನಾವು ಕಂಡಿದ್ದೀವಿ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ ರಸ್ತೆಯಲ್ಲಿ ಒಂದು ಅಪಘಾತ ಆಗಿದೆ ಅದನ್ನು ಇಬ್ಬರೂ ವ್ಯಕ್ತಿಗಳು ನೋಡಿದ್ದಾರೆ ಅಂದರೆ ಒಬ್ಬ ಬಂಧು ಇನ್ನೊಬ್ಬ ಶತ್ರು ಆ ಇಬ್ಬರೂ ವ್ಯಕ್ತಿಗಳು ರಸ್ತೆಯಲ್ಲಿ ಆಗಿರ್ತಕ್ಕಂಥ ಅಪಘಾತವನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಇಲ್ಲಿ ಯಾರು ಬಂಧುವಾಗಿರ್ತಕ್ಕಂಥ ಒಂದು ಆ ದೃಶ್ಯವನ್ನು ಆ ಬಂಧುವಿಗೆ ದುಃಖ ಆಗತ್ತೆ ಶತ್ರುಗಳಿಗೆ ಸಂತೋಷ ಅಥವಾ ಸುಖ ಆಗತ್ತೆ ಅಂದರೆ ಘಟನೆ ಒಂದೇ ಅಭಿಪ್ರಾಯ ಮಾತ್ರ ಬೇರೆ ಬೇರೆ ಒಬ್ಬ ಬಂಧು ಒಬ್ಬ ಶತ್ರು ಆದ್ದರಿಂದ ಆ ವ್ಯಕ್ತಿ ನಮಗೂ ಅವ್ರಿಗೂ ಅಭಿಮಾನ ಅಥವಾ ಸಂಬಂಧ ಏನಿದೆಯೋ ಅದರ ಮೇಲೆ ಸುಖ ಅನುಭವ ಆಗತ್ತೆ ಈ ಸಂದರ್ಭದಲ್ಲಿ ಅಪಘಾತಕ್ಕೂ ಇಬ್ಬರ ಸಂಪರ್ಕವೂ ಕೂಡ ಪರಸ್ಪರ ಸಮಾನ ಆಗಿದೆ ಆದರೆ ಒಬ್ರಿಗೆ ಸುಖ ಆಗತ್ತೆ ಇನ್ನೊಬ್ರಿಗೆ ದುಃಖ ಆಗತ್ತೆ ಯಾಕೆ ಹೀಗೆ ಅಂದರೆ ನನ್ನವರು ಈ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇದ್ದಾಗ ದುಃಖ ಆಗತ್ತೆ ನನಗೆ ಆಗದೇ ಇರ್ತಕ್ಕಂಥವರು ದ್ವೇಷಿಗಳು ಅಥವಾ ಶತ್ರುಗಳು ಅಂತಾದಾಗ ಅಥವಾ ನಮಗೆ ಅವರ ಮೇಲೆ ಉದಾಸೀನವಾಗಿರ್ತಕ್ಕಂಥ ಭಾವ ಇದ್ದಾಗ ಸುಖ ಆಗತ್ತೆ ಹೀಗೆ ಸುಖ ದುಃಖಗಳಿಗೆ ಕಾರಣವಾಗಿರ್ತಕ್ಕಂಥ ಈ ವಿಷಯಾಭಿಮಾನ ಇದೆಯಲ್ಲ ಅದೇ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅದರಿಂದ ಅಭಿಮಾನವೇ ದುಃಖಕ್ಕೆ ಮೂಲ ಕಾರಣ ಇನ್ನೂ ಒಂದು ದೃಷ್ಟಾಂತವನ್ನು ಕೊಡ್ತೀನಿ ನೋಡು ದೇಹಕ್ಕೆ ತಣ್ಣನೆಯ ಗಾಳಿ ಅಥವಾ ಬಿಸಿ ಗಾಳಿ ಇದು ಅನುಭವ ಹೇಗೆ ಕೊಡತ್ತೆ ಅಂತ ದೇಹಕ್ಕೆ ತಣ್ಣನೆಯ ಗಾಳಿ ಬೀಸಿದಾಗ ನಮಗೆ ಶಕೆಯಾಗಿದೆ ಬೇಸಿಗೆ ಕಾಲ ಆ ಸಂದರ್ಭದಲ್ಲಿ ಸಂತೋಷ ಆಗತ್ತೆ ಅದೇ ಚಳಿಗಾಲ ಆಗಿದ್ದರೆ ಅದೇ ತಣ್ಣನೇ ಗಾಳಿ ಇಲ್ಲಿ ವಾತಾವರಣ ಚಳಿಗಾಲ ಇಕ್ಕುತ್ತಾದರೆ ಅದೇ ನಮಗೆ ಹಿಂಸೆ ಆಗತ್ತೆ ಅದೇ ತಣ್ಣನೆಯ ಗಾಳಿ ಬೇಸಿಗೆ ಕಾಲದಲ್ಲಿ ಆದರೆ ಸಂತೋಷ ಅದೇ ಗಾಳಿ ಚಳಿಗಾಲದಲ್ಲ ಆದರೆ ಹಿಂಸೆ ಆಗತ್ತೆ ಆದರೆ ಈ ಎರಡೂ ಅನುಭವ ಎಲ್ಲಿವರೆಗೆ ಅಂತಂದರೆ ನಿದ್ದೆ ಬರುವವರೆಗೆ ಮಾತ್ರ ಯಾವಾಗ ನಾವು ಒಂದು ಸಲ ಪ್ರಜ್ಞಾನಾಮಕ ಪರಮಾತ್ಮನ ಆಲಿಂಗನ ಮಾಡಿಕೊಂಡು ಸುಷುಪ್ತಿಯ ಅವಸ್ಥೆಯನ್ನು ದೀರ್ಘ ನಿದ್ರಾವಸ್ಥೆಯನ್ನು ಹೊಂದುತ್ತೀವೋ ಆಗ ಸುಖವೂ ಇಲ್ಲ ದುಃಖವೂ ಇಲ್ಲ ಹೀಗ್ಯಾಕಾಗತ್ತೆ ಅಂದರೆ ನಿದ್ರೆಯಲ್ಲಿ ದೇಹದ ಮೇಲೆ ನಮಗೆ ಪರಿಜ್ಞಾನ ಇರೋದಿಲ್ಲ ಹೀಗೆ ದೇಹದ ಮೇಲೆ ಪರಿಜ್ಞಾನ ಇದ್ದಾಗ ಸುಖ ದುಃಖಗಳ ಅನುಭವ ಅನ್ನೋದಾಗತ್ತೆ ಪರಿಜ್ಞಾನ ಇಲ್ಲದೇ ಇದ್ದಾಗ ಸುಖ ಅಥವಾ ದುಃಖ ಯಾವುದೇ ಅನುಭವಗಳು ಕೂಡ ಆಗೋದೇ ಇಲ್ಲ ಇದೇ ದೇಹ ಅಭಿಮಾನ ಹೀಗೆ ಆತ್ಮ ಅಥವಾ ಜೀವನಿಗೆ ಸುಖ ದುಃಖ ಸುಖ ವಿಷಯ ಸನ್ನಿಕರ್ಷ ಸಂಪರ್ಕ ಇದ್ಯಾವುದು ಕಾರಣ ಅಲ್ಲ ಆದ್ದರಿಂದ ವಿಷಯ ಪದಾರ್ಥಗಳ ಅಭಿಮಾನ ಮತ್ತು ದೇಹಾಭಿಮಾನಗಳೇ ಸುಖ ದುಃಖಗಳಿಗೆ ಕಾರಣ ಆಗ್ತಾ ಇದೆ ಸ್ಪರ್ಶಾಹ ಅಂದರೆ ವಿಷಯ ಪದಾರ್ಥಗಳು ಮತ್ತು ಇಂದ್ರಿಯ ಸಂಬಂಧಗಳು ಸುಖ ದುಃಖಗಳಿಗೆ ಕಾರಣ ಆಗೋದು ಆಗಮ ಪಾಯಿಂಟ್ ಅಂದರೆ ಅಂತ ತಿಳ್ಕೋಬೇಕು ವಿಷಯ ಸಂಬಂಧಗಳಲ್ಲಿರ್ತಕ್ಕಂಥ ಅಭಿಮಾನ ಮತ್ತು ಸುಖ ದುಃಖಾದಿ ಕಾರಕತ್ವ ಇದು ಶಾಶ್ವತ ಅಲ್ಲ ಕೆಲವು ಸಲ ಇರುತ್ತೆ ಕೆಲವು ಕಡೆ ಸಲ ಇರೋದಿಲ್ಲ ಕೆಲವು ಸಂದರ್ಭದಲ್ಲಿ ಇರಬಹುದು ಇಲ್ಲದೇನೂ ಇರಬಹುದು ಇನ್ನು ಕೆಲವು ಸಂದರ್ಭಗಳಲ್ಲಿ ಅರ್ಥ ವಿಷಯ ಸಂಬಂಧಗಳಿದ್ದರೂ ಕೆಲವೊಮ್ಮೆ ಸುಖ ದುಃಖಾದಿಗಳಾಗತ್ತೆ ಕೆಲವು ಸಂದರ್ಭದಲ್ಲಿ ಆಗಲ್ಲ ಅದಕ್ಕೆ ಹೇತುಗರ್ಭ ವಿಶೇಷಣ ಅಂತ ಕೆಲವು ವಿಶೇಷಣಗಳನ್ನು ವಸ್ತುವಿನ ಪರಿಚಯಕ್ಕಾಗಿ ಹೇಳಿಕೊಡ್ತಾರೆ ತಿಳಿಸ್ಕೊಡ್ತಾರೆ ಉದಾಹರಣೆಗೆ ಪರಿಮಳದ ಹೂವು ಒಳ್ಳೆಯ ಸುವಾಸನಾಭರಿತವಾಗಿರ್ತಕ್ಕಂಥ ಪುಷ್ಪ ಇನ್ನು ಕೆಲವು ವಿಶೇಷಣೆಗಳನ್ನು ಪ್ರಕೃತ ವಿಷಯದ ಸಮರ್ಥನೆಗಾಗಿ ತಿಳಿಸ್ತಾರೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಬುದ್ಧಿವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಇರೋದೇ ಇಲ್ಲ ಯಾವತ್ತೂ ಅವರು ಫೇಲ್ ಆಗೋದಿಲ್ಲ ಅನುತ್ತೀರ್ಣರಾಗೋದೇ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗದೇ ಇರೋದು ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯೇ ಕಾರಣ ಯಾವಾಗಲೂ ಅವರು ಬುದ್ಧಿವಂತರು ಜಾಣರು ಸಕಾಲಕ್ಕೆ ಓದ್ತಾರೆ ಓದಿದ್ದನ್ನು ನೆನ್ಪಿಟ್ಕೋತಾರೆ ನೆನ್ಪಿಟ್ಟುಕೊಂಡಿದ್ದನ್ನು ಬರೀತಾರೆ ಆದ್ದರಿಂದ ಆ ಬುದ್ಧಿವಂತಿಕೆಯಿಂದ ಅವರು ಯಾವಾಗಲೂ ಉತ್ತೀರ್ಣರಾಗೇ ಆಗ್ತಾರೆ ಪಾಸಾಗ್ತಾರೆ ಯಾವತ್ತೂ ಫೇಲ್ ಆಗೋದೇ ಇಲ್ಲ ಆ ವಿದ್ಯಾರ್ಥಿಗಳು ಫೇಲ್ ಆಗದೇ ಇರೋದಕ್ಕೆ ಸಮರ್ಥನೆಯನ್ನು ನೀಡುತ್ತೆ ಆ ವಿಶೇಷಣ ಅದರಂತೆಯೇ ಆಗಮಾಪಾಯಿಗಳಾಗಿರ್ತಕ್ಕಂಥ ವಿಷಯ ಸಂಬಂಧಗಳು ಅಭಿಮಾನ ಇಲ್ಲದೇ ಸುಖ ದಕ್ಕುಗಳಿಗೆ ಕಾರಣಗಳಲ್ಲ ಅಂತಾದಾಗ ವಿಷಯ ಸಂಬಂಧಗಳು ಆಗಮಾಪಾಯಿಗಳಾದುದರಿಂದ ಅಂದರೆ ಕೆಲವೊಮ್ಮೆ ಇರತ್ತೆ ಕೆಲವೊಮ್ಮೆ ಇರಲ್ಲ ತಾತ್ಕಾಲಿಕ ಆಗಿರೋದರಿಂದ ಅವುಗಳು ಮಾತ್ರವೇ ಸುಖ ದುಃಖಗಳಿಗೆ ಕಾರಣಗಳಲ್ಲ ಅಭಿಮಾನನೂ ಇರಬೇಕು ಅಂತ ಅಭಿಪ್ರಾಯ ಇಂತಹ ವಿಶೇಷಣಗಳಿಗೆ ಹೇತುಗರ್ಭ ವಿಶೇಷಣಗಳು ಅಂತ ಹೆಸರು ಇದು ಭಾಷೆಗೆ ಸಂಬಂಧಪಟ್ಟಂತೆ ಒಂದು ನಿಯಮ ಉದಾಹರಣೆಗೆ ಮಂತ್ರಿ ಪದವಿಯಲ್ಲಿದ್ದ ರಾಮನು ಬಿದ್ದನು ಅಂದರೆ ಅರ್ಥ ಏನೋ ರಾಮನಿಗಿದ್ದಂತಹ ಮಂತ್ರಿ ಪದವಿ ಬಿದ್ದು ಅಂದ್ರೆ ಅಂದರೆ ಈಗ ಅವನು ಮಂತ್ರಿ ಪದವಿಯಲ್ಲಿ ಇಲ್ಲ ಅಂತಿಷ್ಟೇ ಅರ್ಥ ಅದರಂತೆ ಸುಖ ದುಃಖಾದಿಗಳನ್ನು ಉಂಟು ಮಾಡತಕ್ಕಂಥ ವಿಷಯ ಸಂಬಂಧಗಳು ಕೆಲವೊಮ್ಮೆ ಮಾತ್ರ ಇರುತ್ತೆ ಅರ್ಥಾತ್ ವಿಷಯ ಸಂಬಂಧಗಳಲ್ಲಿ ಸುಖ ದುಃಖ ಕಾರಣತ್ವವು ತಾತ್ಕಾಲಿಕ ಟೆಂಪ್ರರಿ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಇರುವಂಥದ್ದು ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ನಾವು ಎಚ್ಚರದಲ್ಲಿದ್ದರೂ ಅಥವಾ ಮಲಕೊಂಡಿದ್ದರೂ ನಾವು ಯಾವುದಾದರೊಂದು ವಸ್ತುವಿನ ಸಂಪರ್ಕದಲ್ಲಿ ಇರ್ತೀವಿ ವಸ್ತುವಿನ ಸಂಪರ್ಕ ಅಥವಾ ಸಂಬಂಧ ಅನ್ನೋದು ನಮಗೆ ಇದ್ದೇ ಇರುತ್ತೆ ಆದರೆ ಇದ್ದಾಗ ಹಾಸಿಗೆಯ ಮೆತ್ತನೆಯ ಸುಖ ನಮಗೆ ಅನುಭವಕ್ಕೆ ಬರುತ್ತೆ ಅದೇ ನಿದ್ದೆ ಬಂದ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಅನುಭವ ನಮಗೆ ಇರೋದಿಲ್ಲ ಅಥವಾ ಇದ್ದರೂ ಅದು ಗೊತ್ತಾಗೋದೇ ಇಲ್ಲ ಹೀಗೆ ಇಂತಹ ಸಂದರ್ಭಗಳಲ್ಲಿ ಚರ್ಮಕ್ಕೂ ಮತ್ತೆ ವಸ್ತುವಿಗೂ ಆಗ್ತಕ್ಕಂಥ ಸಂಬಂಧವು ಎಚ್ಚರ ಅಥವಾ ಜಾಗ್ರದಾವಸ್ಥೆಯಲ್ಲಿ ಸುಖವನ್ನು ಕೊಡುತ್ತೆ ನಿದ್ದೆಯಲ್ಲಿ ಸುಖ ಕೊಡೋದಿಲ್ಲ ಆದ್ದರಿಂದ ವಿಷಯ ಸಂಬಂಧದಲ್ಲಿ ಸುಖ ದುಃಖ ಪ್ರವೃತ್ತು ಆಗಮಾಪಾಯಿ ಸಾರ್ವಕಾಲಿಕ ಅಲ್ಲ ತಾತ್ಕಾಲಿಕ ಅಂತ ಶಬ್ದದ ಅರ್ಥ ಉದಾಹರಣೆಗೆ ಮಲಗಿ ದೃಷ್ಟಾಂತ ಕೊಡೋದಾದರೆ ಮಲಗಿದ್ದಾಗ ಅಥವಾ ಮುರ್ಛಾವಸ್ಥೆಯಲ್ಲಿದ್ದಾಗ ಶ್ರೀಗಂಧದ ತಂಪು ಅನುಭವ ಅಥವಾ ಬೆಂಕಿ ಕೆಂಡ ಅದರ ಉಷ್ಣದ ಅನುಭವ ಇವುಗಳ ಶೀತ ಉಷ್ಣ ಸ್ಪರ್ಶ ಅಥವಾ ಸಂಬಂಧವು ಚರ್ಮಕ್ಕೆ ಆಗ್ತಾ ಇರುತ್ತೆ ಮನಸ್ಸು ಸದಾ ದೇಹದ ಎಲ್ಲ ಕಡೆ ಇರುವಂತಹ ತ್ವಗ್ಗೀಂದ್ರಿಯ ಸಂಪರ್ಕವನ್ನು ಹೊಂದಿಯೇ ಇರುತ್ತೆ ಹೀಗೆ ತ್ವಗ್ಗಿಂದ್ರಿಯದ ಅಂದರೆ ಜ್ಞಾನ ಅಥವಾ ಅನುಭವ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳಿದ್ದರೂ ನಿದ್ರಾ ಕಾಲದಲ್ಲಿ ಅಂದರೆ ಸುಶುಪ್ತಿಯ ಅವಸ್ಥೆಯಲ್ಲಿ ಡೀಪ್ ಸ್ಲೀಪ್ ಅಂತ ಏನು ಹೇಳ್ತೀವಲ್ಲ ಅಂಥ ಸಂದರ್ಭದಲ್ಲಿ ಶೀತ ಉಷ್ಣಗಳ ಜ್ಞಾನ ಬರೋದಿಲ್ಲ ಸುಖ ದುಃಖಗಳು ಆಗೋದಿಲ್ಲ ಅಂದ್ರೆ ಜಾಗ್ರದ ಅವಸ್ಥೆ ಅಥವಾ ಎದ್ದ ಮೇಲೆ ಆ ಅನುಭವ ಅನ್ನೋದು ನಮಗೆ ಬರುತ್ತೆ ನಿದ್ರೆ ಅಂತ ಅಂದ್ರೇನು ದೇಹ ಮತ್ತು ವಿಷಯಗಳಲ್ಲಿ ಅಭಿಮಾನದ ಅಭಿಮಾನ ಇಲ್ಲದೆ ಇರುವಂಥ ಸ್ಥಿತಿನೇ ನಿದ್ರೆ ಎಚ್ಚರದಲ್ಲಿ ದೇಹಾಭಿಮಾನವೂ ಇರುತ್ತೆ ವಿಷಯ ಪದಾರ್ಥಗಳ ಅಭಿಮಾನವೂ ಕೂಡ ಇರುತ್ತೆ ಹೀಗೆ ದೇಹಾಭಿಮಾನ ಇದ್ದಾಗ ಸುಖ ದುಃಖಗಳ ಸಂವೇದನೆ ಇಲ್ಲದೇ ಇರುವಾಗ ಆ ಸಂವೇದನೆಯೂ ಇರೋದಿಲ್ಲ ಆದ್ದರಿಂದ ಅಭಿಮಾನದ ಜೊತೆಗೆ ಸೇರಿದಾಗ ಮಾತ್ರ ವಿಷಯ ಸಂಬಂಧಗಳು ಅಥವಾ ವಿಷಯ ಪದಾರ್ಥಗಳು ಅನುಭವದ ಮೂಲಕ ಸುಖ ದುಃಖಗಳಿಗೆ ಕಾರಣ ಆಗತ್ತೆ ಅಂತ ಅಭಿಪ್ರಾಯ ಅದೇ ಮಲಗಿರುವಾಗ ಶ್ರವಣ ನಯನ ಮೊದಲಾಗಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಕೂಡ ಉಪರಮ ಅಂದರೆ ಶಾಂತ ಸ್ಥಿತಿಯನ್ನು ಹೊಂದಿದ್ರೂ ತೊಗ್ಗೀಂದ್ರಿಯ ಶಾಂತ ಆಗಿರೋದಿಲ್ಲ ಅದಕ್ಕೆ ಯಾವಾಗಲೂ ವಿಷಯ ಸಂಪರ್ಕ ಅನ್ನೋದು ನಿದ್ದೇ ಇರುತ್ತೆ ಹೀಗಾಗಿ ಆ ತ್ವಗೀಂದ್ರಿಯದ ಮೂಲಕ ನಮಗೆ ಜ್ಞಾನ ಬರುವಂತಹ ಸಾಧ್ಯತೆ ಇರತ್ತೆ ಅಭಿಮಾನ ಇಲ್ಲದೆ ಇರೋದರಿಂದ ಜ್ಞಾನ ಬರೋದಿಲ್ಲ ಅಂದರೆ ಮಲಗಿದ್ದಾಗ ಅಥವಾ ನಿದ್ರ ಅವಸ್ಥೆಯಲ್ಲಿ ಈ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸೋದಕ್ಕಾಗಿ ಉಪಲಕ್ಷಣವಾಗಿ ಗಂಧಾದಿ ವಿಷಯಗಳನ್ನು ಉಲ್ಲೇಖ ಮಾಡದೆ ಶ್ರೀಕೃಷ್ಣ ಪರಮಾತ್ಮ ಶೀತೋಷ್ಣ ಅಂದರೆ ಶೀತ ಮತ್ತು ಪದಗಳನ್ನು ಬಳಸಿ ಇತರ ವಿಷಯಗಳನ್ನು ತಿಳಿಸಿಯಾನೆ ಈ ಗಂಧ ಇದೆಲ್ಲ ಗ್ರಾಣೇಂದ್ರಿಯಕ್ಕೆ ಮಾತ್ರ ಅದೇ ಶೀತ ಉಷ್ಣ ಆದರೆ ತೊಗೀಂದ್ರಿಯ ದೇಹದ ಅತಿ ಹೆಚ್ಚು ಭಾಗ ಇರೋದು ಅಂತಾದರೆ ತೊಗೀಂದ್ರಿಯ ಅಂತ ಆದ್ದರಿಂದ ಜ್ಞಾನ ಬರಬೇಕಾದ್ರೆ ಆತ್ಮ ಮನಸ್ಸಿನ ಜೊತೆಗೆ ಸೇರಬೇಕು ಮನಸ್ಸು ಇಂದ್ರಿಯಗಳ ಜೊತೆಗೆ ಸೇರಬೇಕು ಇಂದ್ರಿಯಗಳು ವಿಷಯ ಪದಾರ್ಥಗಳ ಜೊತೆಗೆ ಸೇರಬೇಕು ಉದಾಹರಣೆ ಕೊಡಬೇಕು ಅಂದರೆ ನಿದ್ರಾ ಕಾಲದಲ್ಲಿ ಕಣ್ಣು ಮತ್ತು ನಾಲಿಗೆಗೆ ವಿಷಯ ಪದಾರ್ಥಗಳ ಸಂಪರ್ಕ ಇರೋದಿಲ್ಲ ಕಿವಿಗೆ ಶಬ್ದದ ಜೊತೆಗೆ ಗಂಧ ಮೂಗು ಇವುಗಳ ಸಂಪರ್ಕ ಆದರೂ ಈ ಎರಡೂ ಇಂದ್ರಿಯೊಳಗೆ ಇಂದ್ರಿಯಗಳೊಂದಿಗೆ ಕಿವಿ ಮೂಗು ಮನಸ್ಸಿನ ಸಂಪರ್ಕ ಇರೋದಿಲ್ಲ ಯಾಕೆಂದರೆ ಮನಸು ದೇಹದ ಒಳಗಿರುವಂತಹ ನಾಡಿಯೊಳಗೆ ಸೇರಿಕೊಂಡಿರುತ್ತೆ ಆದರೆ ತೊಗ್ಗಿಂದ್ರಿಯ ದೇಹದ ಎಲ್ಲ ಭಾಗಗಳನ್ನು ಕೂಡ ವ್ಯಾಪಿಸಿರುತ್ತೆ ಆದ್ದರಿಂದ ತ್ವಗ್ಗಿಂದ್ರಿಯಕ್ಕೆ ಮನಸ್ಸು ಮತ್ತು ಬಾಹ್ಯ ಇಂದ್ರಿಯಗಳ ಸಂಪರ್ಕವು ಅನಿವಾರ್ಯ ಆದರೂ ಕೂಡ ಜ್ಞಾನ ಇರೋದಿಲ್ಲ ಆದ್ದರಿಂದ ಅಭಿಮಾನ ಸಹಾಯವನ್ನ ಒಪ್ಲೇಬೇಕಾಗತ್ತೆ ಈ ವಿಷಯವನ್ನು ತಿಳಿಸೋದಕ್ಕಾಗಿ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇತರ ಬೇರೆ ಯಾವುದೇ ವಿಷಯವಸ್ತುಗಳನ್ನು ಉಲ್ಲೇಖ ಮಾಡದೆ ಶೀತ ಉಷ್ಣ ಶೀತೋಷ್ಣ ಎನ್ನುವ ಪದಗಳ ಉಲ್ಲೇಖವನ್ನು ಮಾಡಿರುವಂಥದ್ದು ಆಗಮ ಅಪಾಯಿ ಆಗಮ ಪ್ಲಸ್ ಅಪಾಯಿ ಅಂದರೆ ಬಂದು ಹೋಗುವಂಥದ್ದು ತಾತ್ಕಾಲಿಕ ಟೆಂಪ್ರೊರಿ ಅನ್ನುವಂಥದ್ದಲ್ಲಿ ಅಂತಹ ವಸ್ತು ಎರಡು ವಿಧವಾಗಿರುತ್ತೆ ಒಂದು ಕೆಲವು ಸಮಯದವರೆಗೆ ಇದ್ದು ಮತ್ತೆ ಕೆಲವು ಕಾಲ ಇಲ್ಲದಂತಾಗುವಂಥದ್ದು ಮತ್ತೆ ಪುನಃ ಕಾಣಿಸ್ಕೊಳ್ಳುವಂಥದ್ದು ಇದು ಒಂದು ರೀತಿಯಾಗಿ ಇನ್ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಮುದ್ದುಗ ಮರದ ಹೂವು ನಿರ್ದಿಷ್ಟ ಋತುವಿನಲ್ಲಿ ಕಾಲಮಾನದಲ್ಲಿ ಪ್ರತಿ ವರ್ಷವೂ ಕೂಡ ಹೂ ಬಿಡತ್ತೆ ಆದರೆ ಯಾವಾಗಲೂ ಇರಲ್ಲ ಆ ಕಾಲಮಾನದಲ್ಲಿ ಬರುತ್ತೆ ಹೂ ಬಿಡುತ್ತೆ ಮತ್ತೆ ಕಣ್ಮರೆಯಾಗುತ್ತೆ ಮತ್ತೆ ಮುಂದೆ ವರ್ಷದಲ್ಲಿ ಅದೇ ಕಾಲ ಬಂದಾಗ ಅದೇ ಋತುವಿನಲ್ಲಿ ನಿರ್ದಿಷ್ಟ ಋತುವಿನಲ್ಲಿ ಬಿಡುತ್ತೆ ಆಮೇಲೆ ಅನೇಕ ತಿಂಗಳು ಹೂವು ಇಲ್ಲ ಮತ್ತು ಆ ಋತು ಅಥವಾ ಸೀಸನ್ ಬಂದಾಗ ಹೂವು ಇದು ಒಂದು ರೀತಿಯಾಗಿರ್ತಕ್ಕಂಥ ಆಗಮ ಅಪಾಯಿ ಇನ್ನೊಂದು ರೀತಿ ಏನು ಗಂಗೆಯ ಪ್ರವಾಹ ಇದು ನಿರಂತರವೇ ಆಗಿದ್ದರೂ ಕೂಡ ನೀರಿನ ಕಣಗಳು ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ನೀರಿನ ಕಣಗಳು ಬೇರೆ ಬೇರೆ ಆದರೂ ಪ್ರವಾಹ ಮಾತ್ರ ನಿರಂತರವಾಗಿ ಇರುವಂಥದ್ದು ಎಂದೂ ಬತ್ತೋದಿಲ್ಲ ಬೇಸಿಗೆಯಲ್ಲಿ ಹಿಮ ಪ್ರವಾಹ ಅನ್ನೋದು ಹರಿಯುತ್ತೆ ಮಳೆಗಾಲದಲ್ಲಂತೂ ನದಿ ತುಂಬಿ ಹರಿಯುತ್ತೆ ಗಂಗಾ ಪ್ರವಾಹಕ್ಕೆ ಕಾಲದ ನಿಯಮ ಅಂತ ಇಲ್ಲ ಹೀಗೆ ಗಂಗೆಯ ನೀರಿನ ಕಣವೂ ಕೂಡ ಆಗಮ ಅಪಾಯಿ ಗಂಗೆಯ ನೀರಿನ ಕಣ ಆಗಮ ಅಪಾಯಿ ಪ್ರಕೃತದಲ್ಲಿ ವಿಷಯ ಸಂಬಂಧಗಳು ಸುಖ ದುಃಖಗಳಿಗೆ ಕಾರಣ ಆಗತ್ತೆ ಆಗಮ ಪ್ಲಸ್ ಅಪಾಯಿ ಅಂತ ಕರೆಯಲ್ಪಡುತ್ತೆ ಇದು ಮುತ್ತಗದ ಹೂವೆನಂತೆ ಗಂಗಾ ಪ್ರವಾಹದಂತೆಯೋ ಅನ್ನೋ ಪ್ರಶ್ನೆ ಬಂದರೆ ಇದು ಮುತ್ತುಗದ ಹೂವೆನಂತೆ ಅಂತ ಸ್ಪಷ್ಟ ಉತ್ತರನೇ ಹೊರತು ಗಂಗಾ ಪ್ರವಾಹದಂತೆ ಅಲ್ಲ ಯಾಕೆಂದರೆ ಮೂರ್ಛಾವಸ್ಥೆಯಲ್ಲಿ ಅಥವಾ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ವಿಷಯ ಸಂಪರ್ಕ ನಿಮಿತ್ತವಾಗಿ ಸುಖ ದುಃಖಗಳು ಆಗೋದಿಲ್ಲ ಮುತ್ತುಗದ ಹೂವೆನಂತೆ ಕೆಲವೊಮ್ಮೆ ಬರತ್ತೆ ಹೋಗುತ್ತೆ ಗಂಗಾ ಪ್ರವಾಹದಂತೆ ನೈರಂತರ್ಯ ಅಥವಾ ನಿರಂತರತೆ ಅನ್ನೋದು ಇರೋದಿಲ್ಲ ಈಗಾಗಲೇ ಕಾರಣ ಏನು ಅಂತ ಪ್ರಶ್ನೆ ಬಂದರೆ ಅಭಿಮಾನವು ಸುಖ ದುಃಖಗಳಿಗೆ ಕಾರಣ ಅಂತ ತಿಳಿಬಹುದು ಅಭಿಮಾನ ಇದ್ದಾಗ ವಿಷಯ ಸಂಬಂಧಗಳು ಸುಖ ದುಃಖಗಳನ್ನು ಉಂಟು ಅಭಿಮಾನ ಇಲ್ಲದೇ ಇರತಕ್ಕಂತಹ ನಿದ್ರಾವಸ್ಥೆ ಅಥವಾ ಮುರ್ಚಾವಸ್ಥೆಗಳಲ್ಲಿ ಸುಖ ದುಃಖಗಳನ್ನು ಉಂಟು ಮಾಡೋದಿಲ್ಲ ವಿಷಯ ಸಂಬಂಧಗಳು ಮಾತ್ರ ಸುಖ ದುಃಖಗಳಿಗೆ ಕಾರಣ ಅಲ್ಲ ಅವುಗಳ ಜೊತೆಗೆ ಅಭಿಮಾನವೂ ಸೇರಬೇಕು ಒಂದು ವೇಳೆ ವಿಷಯ ಸಂಬಂಧಗಳೇ ನಿರಂತರವಾಗಿ ಗಂಗಾ ಪ್ರವಾಹದಂತೆ ಸುಖ ದುಃಖಗಳನ್ನು ಉಂಟು ಅಭಿಮಾನದ ಅಗತ್ಯತೆಯೇ ಅವಶ್ಯಕತೆಯೇ ಇರ್ತಿರಲಿಲ್ಲ ಮುಂದಿನ ಅನಿತ್ಯಹ ಎಂಬ ಶಬ್ದದಿಂದ ಈ ವಿಷಯವನ್ನು ಅಲ್ಲಿ ಸ್ಪಷ್ಟಪಡಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕೇಳ್ತಾನೆ ಅರ್ಜುನ ನಿನ್ನ ಬಂಧು ಬಾಂಧವರ ದೇಹದಲ್ಲಿ ಗಾಯ ಆಗಿ ರಕ್ತ ಸುರಿದಾಗ ನಿನಗೆ ದುಃಖ ಆಗತ್ತೆ ಅವರ ಅಗಲಿಕೆ ಅಥವಾ ಮರಣದಿಂದ ನಿನಗೆ ಅವರ ಒಡನಾಟ ಇಲ್ಲದೇ ಇದ್ದಂಗೆ ಸಂಪರ್ಕ ಇಲ್ಲದೇ ಇದ್ದಂತೆ ಆಗೋದ್ರಿಂದ ದುಃಖ ಆಗತ್ತೆ ಅಂತ ಹೇಳಿದೆ ಅಲ್ವಾ ಇದನ್ನು ಹೇಗೆ ಪರಿಹಾರ ಮಾಡ್ಕೋಬೋದು ಅಂಥೇಳಿ ಉತ್ತರ ಹೇಳ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಒಬ್ಬ ಸಾಮಾನ್ಯ ಯೋಧನಿಗೆ ಯುದ್ಧದಲ್ಲಿ ಗಾಯ ಆದಾಗ ನನಗೆ ದುಃಖ ಆಗೋದಿಲ್ಲ ಯಾಕೆ ಯಾಕೆಂದರೆ ಅವ್ರು ಯಾರೂ ನಮ್ಮೋ ಬರಲ್ಲ ಗಾಯವನ್ನು ಕೇವಲ ನೋಡಿದ ಮಾತ್ರಕ್ಕೆ ನಮಗೆ ದುಃಖ ಆಗೋದಿಲ್ಲ ಸ್ವಲ್ಪ ಅನುಕಂಪ ಆಗತ್ತಷ್ಟೇ ಅಯ್ಯೋ ಪಾಪ ಹೀಗಾಗಬಾರ್ದಾಗಿತ್ತು ಆದ್ದರಿಂದ ದೃಶ್ಯವನ್ನು ಗಾಯ ಆಗಿರ್ತಕ್ಕಂಥ ದೃಶ್ಯವನ್ನು ನೋಡೋದರ ಜೊತೆಗೆ ಅವರು ನನ್ನವರು ಅನ್ನೋ ಅಭಿಮಾನ ಸೇರಿದಾಗ ಮಾತ್ರ ದುಃಖ ಅನ್ನೋದಾಗತ್ತೆ ಅರ್ಥಾತ್ ಅಭಿಮಾನ ಪ್ಲಸ್ ವಿಷಯ ಸಂಬಂಧ ಮುಂದೆ ದುಃಖಕ್ಕೆ ಕಾರಣ ಆಗತ್ತೆ ಈ ಕಾರಣಕ್ಕಾಗಿ ನೀನು ಧರ್ಮಯುದ್ಧವನ್ನು ಬಿಡಬೇಕಾದಂಥದ್ದು ಸರ್ವತಾ ಅಲ್ಲ ಸರಿಯಲ್ಲ ಭೀಷ್ಮಾದಿಗಳಲ್ಲಿ ಅಭಿಮಾನವನ್ನು ಬಿಟ್ಟುಬಿಡೋ ಭೀಷ್ಮಾದಿಗಳಲ್ಲಿ ಅವರು ನಿನ್ನ ಪಿತಾಮಹ ಇತ್ಯಾದಿ ಸಂಬಂಧಗಳನ್ನು ಹಚ್ಕೊಳ್ಳಿಕ್ಕೆ ಹೋಗದೆ ಅದನ್ನು ಗುರುತಿಸದೆ ಅಭಿಮಾನವನ್ನು ತ್ಯಾಗ ಮಾಡಿ ಅವರು ಅಧರ್ಮದ ಕಡೆ ನಿಂತವರು ಅಂತ ತಿಳಿದಾಗ ಅವರಿಗೆ ಗಾಯ ಆದರೂ ಅಥವಾ ಅವರಿಗೆ ಯುದ್ಧದಲ್ಲಿ ಮರಣವೇ ಬಂದರೂ ಕೂಡ ನಿನಗೆ ದುಃಖ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನನ್ನು ಕುರಿತು ಈ ರೀತಿಯಾಗಿ ಮನವರಿಕೆಯನ್ನು ಮಾಡಿಕೊಡ್ತಾನೆ ತಿತಿಕ್ಷಸ್ವ ಅಂದರೆ ನೀ ಅದನ್ನು ಸಹನ ಮಾಡು ಅನ್ನೋ ಅರ್ಥದಲ್ಲ ವ್ಯರ್ಥಗೊಳಿಸು ಅಂತ ಅರ್ಥ ವಿಷಯ ಸಂಬಂಧಗಳು ಜೊತೆಗೆ ಸೇರಿದಾಗ ಸುಖ ದುಃಖಗಳು ಅನ್ನ ಫಲವನ್ನು ಕೊಡುತ್ತೆ ಅಭಿಮಾನವನ್ನು ಕಿತ್ತೊಗೆದಾಗ ಅವುಗಳ ಕಾರ್ಯ ಅಥವಾ ಆಟ ಅನ್ನೋದು ನಡೆಯೋದಿಲ್ಲ ಅವು ನಿಷ್ಕ್ರಿಯವಾಗತ್ತೆ ಒಂದು ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳ ಸಮಷ್ಟಿಯೇ ಸಾಮಗ್ರಿ ಅಂತ ಉದಾಹರಣೆಗೆ ಬಟ್ಟೆ ನೇಲಿಕ್ಕೆ ಬೇಕಾಗಿರ್ತಕ್ಕಂಥ ನೂಲು ನೇಯುವ ವ್ಯಕ್ತಿ ಅಥ್ ಮತ್ತು ನೇಕಾರ ಮಗ್ಗ ಇತ್ಯಾದಿ ಇವುಗಳು ಜೊತೆ ಸೇರಿದರೆ ಮಾತ್ರ ಬಟ್ಟೆ ಅನ್ನೋದು ಸಿದ್ಧ ಆಗುತ್ತೆ ಅವುಗಳಲ್ಲಿ ಯಾವ ಒಂದು ಇಲ್ಲದೇ ಇದ್ದರೂ ಅತ್ ಒಂದು ಬೇಕಾಗಿರ್ತಕ್ಕಂಥ ನೂಲಿಲ್ಲ ಅಂತಾದರೂ ಬಟ್ಟೆ ನೇಯ್ಲಿಕ್ಕಾಗಲ್ಲ ಅಥವಾ ನೂಲಿದೆ ಮಗ್ಗ ಇದೆ ನೇಯುವಂತಹ ನೇಕಾರ ಇಲ್ಲ ಅಂತಾದರೂ ಬಟ್ಟೆ ನೆಯ್ಯೋದಾಗಲ್ಲ ನೂಲು ಇದೆ ನೇಕಾರನೂ ಇದ್ದಾನೆ ಆದರೆ ಮಗ್ಗ ಇಲ್ಲ ಅದು ಹ್ಯಾಂಡ್ಲೂಮ್ ಆಗಲಿ ಪವರ್ಲೂಮ್ ಆಗಲಿ ಆ ಮಗ್ಗ ಇಲ್ಲದೇ ಇದ್ದರೂ ಕೂಡ ಬಟ್ಟೆ ಅನ್ನೋದು ಹೇಯಲಿಕ್ಕಾಗಲ್ಲ ಆದ್ದರಿಂದ ಅವುಗಳಲ್ಲಿ ಯಾವ ಒಂದು ಇಲ್ಲದೇ ಇದ್ದರೂ ಕೂಡ ಬಟ್ಟೆ ಸಿದ್ಧ ಆಗೋದಿಲ್ಲ ಆದ್ದರಿಂದ ಸಾಮಗ್ರಿ ಅಥವಾ ಸಮಷ್ಟಿಯಿಂದ ಆಗುವಂತಹ ಕೆಲಸ ಏಕದೇಶ ಯಾವುದೋ ಒಂದರಿಂದ ಸರ್ವತ ಸಾಧ್ಯ ಇಲ್ಲ ನೋಡು ಅದೇ ರೀತಿಯಾಗಿ ಸುಖ ಅಥವಾ ದುಃಖ ಉಂಟಾಗಬೇಕು ಅಂತಾದರೆ ವಿಷಯ ಸಂಬಂಧ ಇಂದ್ರಿಯಗಳು ದೇಹಾಭಿಮಾನ ಇತ್ಯಾದಿ ಎಲ್ಲವೂ ಇದ್ದಾಗ ಮಾತ್ರ ಈ ಸುಖ ದುಃಖಗಳಾಗೋದು ಯಾವ ಒಂದು ಇಲ್ಲದೇ ಇದ್ದರೂ ಕೂಡ ಏನೂ ಆಗಲ್ಲ ಹಾಗಾದರೆ ಅಭಿಮಾನ ತ್ಯಾಗ ಹೇಗೆ ಅಂತ ಕೇಳಿದ್ರೆ ಅಭಿಮಾನ ತ್ಯಾಗಕ್ಕೆ ತತ್ವಜ್ಞಾನನೇ ಉಪಾಯ ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಭಿಮಾನವನ್ನು ಗೆಲ್ಲೋದು ಅಂತಾದರೆ ಸುಖ ದುಃಖಗಳನ್ನು ಗೆಲ್ಲುವುದು ಅದು ಒಂದು ಸಾಧನ ಅಂತಲೇ ಅರ್ಥ ಹಾಗಾಗಿ ಈ ಅಭಿಮಾನವನ್ನು ಗೆಲ್ಲೋದು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ತಾನ್ ತಿತಿಕ್ಷಸ್ವ ಭಾರತ ಈ ಮಾತನ್ನು ಕೆಲವರು ಇಂದ್ರಿಯ ಮತ್ತು ವಿಷಯ ಸಂಪರ್ಕಗಳ ಸಂಪರ್ಕಗಳನ್ನು ಸಹನೆ ಮಾಡಬೇಕು ಅಂತ ಅರ್ಥ ಮಾಡ್ತಾರೆ ಸಹಿಸು ಅನ್ನೋ ಅರ್ಥದಲ್ಲಿ ತಿತಿಕ್ಷಸ್ವ ಅಂದರೆ ವ್ಯರ್ಥಗೊಳಿಸು ಅಂತ ಅರ್ಥ ಮಾಡಬೇಕು ಆದರೆ ಕೆಲವರು ಅದನ್ನ ಸಹನೆ ಮಾಡು ಅಂತ ಅರ್ಥ ಮಾಡ್ತಾರೆ ಆದರೆ ಇದು ಹೇಗೆ ಹೇಗೆ ಏನು ಕೇಳಿದ್ರೆ ಒಂದು ದುಷ್ಟಾಂತ ಕೊಡ್ತೀನಿ ನೋಡು ರೋಗಿಗೆ ತಲೆನೋವೋ ಹೊಟ್ಟೆ ನೋವು ಅಂತ ಹೋಗಿ ವೈದ್ಯರ ಹತ್ರ ಹೋಗ್ತಾನೆ ವೈದ್ಯನೇ ಅದನ್ನು ಸಹನೆ ಮಾಡಿಕೊಂಡೇ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ಹಾಸ್ಯಸ್ಪದನೋ ಆ ರೀತಿ ಉಪದೇಶ ಮಾಡ್ದಂಗೆ ಆಗತ್ತೆ ಆದ್ದರಿಂದ ಅದು ಅಗ್ರಾಹ್ಯ ಸ್ವೀಕಾರಕ್ಕೆ ಯೋಗ್ಯವಲ್ಲ ಈಗ ಅದು ಪರಿಹಾರ ಅಂತ ನಾವು ಡಾಕ್ಟ್ರ್ ಕಡೆಗೆ ಹೋಗಿರ್ತೀವಿ ನೀನು ಇದನ್ನು ತಡ್ಕೊಳ್ಳಿಕ್ಕೇ ಬೇಕು ಅಂತ ಕೇಳಿದ್ರೆ ಅದನ್ನು ಡಾಕ್ಟ್ರ್ ಏನು ಹೇಳೋದು ನಮಗೆ ಗೊತ್ತಿದೆ ವೈದ್ಯರ ಹೋಗಿ ಪರಿಹಾರವನ್ನು ಅದು ಪೇಯ್ನ್ ಕಿಲ್ಲರ್ ಇರ್ಬೋದು ಸರ್ಜರಿ ಇರ್ಬೋದು ಮತ್ತೆ ಯಾವುದೋ ಒಂದು ಮಾರ್ಗ ಇರ್ಬೋದು ನೀನು ಇಲ್ಲೇ ಏನು ಮಾಡ್ಲಿಕ್ಕೆ ಆಗಿಲ್ಲ ನೀವು ತಡ್ಕೊಳ್ಳೇಬೇಕು ಅಂತ ಆದರೆ ಅವನೇ ಹೇಳ್ದು ನಾನು ಹೇಳ್ತೀನಿ ಆದ್ದರಿಂದ ವೈದ್ಯರ ಸಲಹೆಯನ್ನು ನಾವು ಬಿಟ್ಟು ಹಾಕ್ತೀವಿ ಅಗ್ರಾಹ್ಯ ಅಂತ ಅದನ್ನು ತಿರಸ್ಕಾರ ಮಾಡ್ತೀವಿ ಆದ್ದರಿಂದ ಈ ತಿಥಿಕ್ಷಸ್ವ ಅನ್ನೋದಕ್ಕೆ ಸಹನೆ ಮಾಡು ಅಂತ ಅರ್ಥವನ್ನು ಮಾಡಬಾರ್ದು ಹಾಗಾದ್ರೆ ಏನು ಮಾಡಬೇಕು ಅಂದರೆ ಅತಿಥೀಕ್ಷಸ್ವ ಅಂದರೆ ಸಹಿಸುವಂಥ ಅರ್ಥ ಅಲ್ಲ ಅದನ್ನು ನಾಶ ಮಾಡು ವ್ಯರ್ಥಗೊಳಿಸುವಂತೆ ಈ ರೀತಿಯಾಗಿ ಅರ್ಥ ಅಂತ ಶ್ರೀಮದ್ ಆಚಾರ್ಯರು ಅದನ್ನು ತಿಳಿಸ್ಕೊಡ್ತಾರೆ ವಿಫಲೀಕುರು ಅದನ್ನು ವ್ಯರ್ಥ ಮಾಡು ಅಂದರೆ ಇಂತಹ ಅಭಿಮಾನವನ್ನು ತ್ಯಾಗ ಮಾಡು ಅಂತ ಶ್ರೀಮದ್ ಆಚಾರ್ಯರ ತಿಳಿಸ್ತಾರೆ ಅಂದರೆ ಇಂತಹ ಅಭಿಮಾನವನ್ನು ತ್ಯಾಗ ಮಾಡೋ ವೈಫಲ್ಯಗೊಳಿಸುವಂಥ ಅರ್ಥ ಅಭಿಮಾನವನ್ನು ತಿತ್ತೊಗಿಬೇಕು ಅಂತಾದರೆ ಇರ್ತಕ್ಕಂಥ ಏಕೈಕ ಉಪಾಯ ಅಂದರೆ ತತ್ವಜ್ಞಾನ ಒಂದೇ ಬೇರೆ ಇನ್ಯಾವ ಮಾರ್ಗವೂ ಕೂಡ ಇಲ್ಲವೇ ಇಲ್ಲ ಹಂಗಾರೆ ಅಭಿಮಾನ ಮೂಡೋದಕ್ಕೆ ಕಾರಣ ಏನು ಅಂದರೆ ವಸ್ತುಗಳ ಬಗ್ಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಅಥವಾ ಜ್ಞಾನ ಇಲ್ಲದೆ ಇರೋದೇ ಅವುಗಳ ಬಗ್ಗೆ ಅಭಿಮಾನ ಮೂಡೋದಕ್ಕೆ ಕಾರಣ ಕೊನೆಗೆ ದುಃಖದಲ್ಲಿ ಪರ್ಯಾವಸನ ಆಗತ್ತೆ ಉದಾಹರಣೆಗೆ ಮಗು ವಿಷದ ಬಾಟ್ಲಿ ಹಿಡ್ಕೊಂಡು ಆಟ ಇದೆ ಮಗುವಿಗೆ ಯಥಾರ್ಥ ಜ್ಞಾನ ಇಲ್ಲ ಆ ಬಾಟಲ್ನಲ್ಲಿ ಸೀಸೆಯಲ್ಲಿ ಇರ್ತಕ್ಕಂಥದ್ದು ವಿಷ ಇದು ವಿಷದ ಬಾಟು ಇದು ಜೀವಕ್ಕೆ ಅಪಾಯ ಇತ್ಯಾದಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಯಥಾರ್ಥ ಜ್ಞಾನ ಇಲ್ಲ ತಾಯಿ ಅದನ್ನು ಕಿತ್ಕೊಂಡಾಗ ತಾಯಿಯ ಮೇಲೆ ಮಗುವಿಗೆ ಕೋಪ ಅನ್ನೋದು ಬರುತ್ತೆ ಈ ಕೋಪಕ್ಕೆ ಕಾರಣ ಏನು ಆ ಮಗುವಿಗೆ ಸರಿಯಾದ ಜ್ಞಾನ ಅಥವಾ ತಿಳುವಳಿಕೆ ಇಲ್ಲದೆ ಇರೋದು ಆ ಬಾಟಲಿಯಲಿ ಇರ್ತಕ್ಕಂಥ ವಿಷ ಮಗುವಿನ ಆರೋಗ್ಯಕ್ಕೆ ಹಾನಿಯನ್ನ ತಿಳುವಳಿಕೆ ಇಲ್ಲೋದೇ ಇರೋದೇ ಕಾರಣ ಅದು ಅದರ ಮೇಲಿನ ಅಭಿಮಾನಕ್ಕೆ ಕಾರಣವಾಗಿ ಇಂತಹ ದುಃಖ ಅಥವಾ ಕೋಪ ಅನ್ನೋದು ಮಗುವಿಗೆ ಬರುತ್ತೆ ಆ ವಸ್ತು ಮಾರಕ ಅಥವಾ ಹಾನಿ ಅಂತ ತಿಳಿದಾಗ ಮಾತ್ರ ಇಂಥ ಅಭಿಮಾನಮಯವಾಗಿ ದುಃಖ ಅನ್ನೋದು ಮಾಯವಾಗಿ ಆ ತಾಯಿ ತನ್ನನ್ನು ಅಪಾಯದಿಂದ ಪಾರು ಮಾಡಿದ್ಲು ಅಂತ ಪ್ರೀತಿ ಬರುತ್ತೆ ಆದ್ದರಿಂದ ಅರ್ಜುನನು ಸುಖ ದುಃಖಗಳನ್ನು ಗೆಲ್ಲೋದಕ್ಕಾಗಿ ಕರ್ತವ್ಯ ಕರ್ತವ್ಯಕರ್ಮವಾಗಿರ್ತಕ್ಕಂಥ ಯುದ್ಧ ಬಿಡಬೇಕಾಗಿಲ್ಲ ಬದಲಿಗೆ ಭೀಷ್ಮ ದ್ರೋಣಾದಿಗಳ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನ ತ್ಯಾಗ ಮಾಡಿದ್ರೆ ಸಾಕು ಅದನ್ನು ತೊರೆಯಲು ಅಥವಾ ತ್ಯಾಗ ಮಾಡಲಿಕ್ಕೆ ಅವರು ಅಶೋಚರು ಇರಿ ಹಿಂದೆ ನಿರೂಪಣೆ ಮಾಡಿದ್ದನ್ನು ತಿಳ್ಕೊಳ್ಳಲೇಬೇಕು ಜೀವನಿತ್ಯತ್ವವನ್ನು ತಿಳ್ಕೊಂಡ್ರೆ ಜೀವನಾಶ ನಿಮಿತ್ತವಾಗಿರ್ತಕ್ಕಂಥ ಶೋಕ ಅನ್ನೋದು ಇರೋದಿಲ್ಲ ಮರಣ ಅಥವಾ ಸಾವು ಅಂದರೆ ದೇಹಾಂತರ ಪ್ರಾಪ್ತಿ ಅಂತ ತಿಳ್ಕೊಂಡು ದೇಹ ನಾಶ ನಿಮಿತ್ತ ಆವಾಗ ದುಃಖ ಅನ್ನೋದು ಹೀಗೆ ಅಭಿಮಾನ ತ್ಯಾಗ ಮಾಡಿದವರಿಗೆ ಯಾವ ರೀತಿಯಲ್ಲೂ ಕೂಡ ಶೋಕ ಅಥವಾ ದುಃಖಕ್ಕೆ ಅವಕಾಶವೇ ಇಲ್ಲ ಅಂತ ತಾತ್ಪರ್ಯವನ್ನು ಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಉದಾಹರಣೆಗೆ ವಿದ್ಯುತ್ತಿನಿಂದ ಆಗುವಂತಹ ಆಘಾತವನ್ನು ತಪ್ಪಿಸ್ಕೋಬೇಕು ಅಂತ ಎಲೆಕ್ಟ್ರಿಕಲ್ ತಂತಿಯನ್ನು ಕತ್ತರಿಸಿ ಹಾಕಬೇಕು ಅಂತಿಲ್ಲ ಮಂಗಾರ ಅದರ ಬಳಕೆಯನ್ನು ಪೂರ್ಣವಾಗಿ ನಿಲ್ಲಿಸ್ಬೇಕಂತ ಪ್ರಶ್ನೆ ಬಂದರೆ ಅದರ ಬಳಕೆಯನ್ನು ನಿಲ್ಲಿಸಬೇಕಾಗಿಲ್ಲ ಬದಲಿಗೆ ಅದರೊಳಗೆ ಹರಿಯುವಂತಹ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿದ್ರೆ ಸಾಕು ಹೀಗೆ ಸುಖ ದುಃಖಗಳಿಗೆ ಮುಖ್ಯ ಕಾರಣ ವಸ್ತುಗಳ ಮೇಲಿನ ಅಭಿಮಾನನೇ ಆಗಿದೆ ಮಾತ್ರ ಸ್ಪರ್ಶಾಸ್ತು ಕೌಂತ್ಯಯ ಈ ರೀತಿಯಾಗಿ ತಿಳಿಸಿದ್ದು ಭಗವದ್ಗೀತೆ ಹೀಗೆ ತತ್ವಜ್ಞಾನ ತತ್ವಜ್ಞಾನದ ಮೂಲಕ ಅಂತಹ ಅಭಿಮಾನವನ್ನು ಗೆದ್ದು ಸುಖವನ್ನು ಹೊಂದಬೇಕು ಅಂತ ಮೂಲಭೂತವಾಗಿರ್ತಕ್ಕಂಥ ಉಪಾಯವನ್ನು ನಮಗೆ ಭಗವದ್ಗೀತೆ ಬೋಧಿಸಿದೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂದರೆ ಯಾವುದೇ ಅಭಿಮಾನ ಅಥವಾ ಸದಾಭಿಮಾನ ಇರಲಿ ದುರಭಿಮಾನ ಆಗಿರಲಿ ಹೊಂದಿರದೇ ಇರತಕ್ಕಂಥ ವ್ಯಕ್ತಿಗೆ ಯಾವ ರೀತಿಯಲ್ಲೂ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗಲ್ಲ ಅಥವಾ ಕಷ್ಟ ಸಾಧ್ಯ ನಿರ್ಜೀವ ವ್ಯವಹಾರದಂತೆ ಅಂತ ಅನಿಸಿ ಬದುಕು ಅರ್ಥಹೀನ ಅಂತ ಆಗುತ್ತೆ ಆದ್ದರಿಂದ ಅಭಿಮಾನ ತ್ಯಾಗ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬಂದರೆ ಭಗವದ್ಗೀತೆ ಸೂಕ್ತ ಉತ್ತರವನ್ನು ಕೊಡುತ್ತೆ ಅಭಿಮಾನದಲ್ಲಿ ಎರಡು ಒಂದು ಸದಾಭಿಮಾನ ಒಂದು ದುರಭಿಮಾನ ಪ್ರತಿಯೊಂದು ವಸ್ತುವನ್ನು ಸರಿಯಾಗಿ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ಅವುಗಳ ಇತಿಮಿತಿಗೆ ತಕ್ಕಂತೆ ಅವುಗಳ ಬಗ್ಗೆ ತೋರುವಂತಹ ಅಭಿಮಾನ ಏನಿದೆಯಲ್ಲ ಅದು ಸದಾಭಿಮಾನ ಉದಾಹರಣೆಗೆ ನಾವೆಲ್ಲರೂ ಒಂದು ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮ ಭಾಷೆ ನಮ್ಮ ರಾಜ್ಯ ಇತ್ಯಾದಿ ಎಂದೂ ಕೂಡ ನಾವು ತ್ಯಾಗ ಮಾಡಬೇಕಾಗಿಲ್ಲ ಇದು ಸದಾಭಿಮಾನ ವಸ್ತುಗಳ ಬಗ್ಗೆ ಸರಿಯಾಗಿರ್ತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಜ್ಞಾನವನ್ನು ಕೊಟ್ಟು ವಿಶಾಲ ದೃಷ್ಟಿಯನ್ನು ಹೊಂದಿಸಿ ವ್ಯಕ್ತಿಯ ನಿಜವಾದ ವಿಕಾಸಕ್ಕೆ ನೈಜ ವಿಕಾಸಕ್ಕೆ ಸ್ವರೂಪಭೂತವಾಗಿರುವಂಥದ್ದು ಅಂಥ ಏಳಿಗೆಗೆ ಕಾರಣವಾಗುವಂತಹ ಅಪೂರ್ವ ಸಾಧನ ಆದರೆ ನಾನು ನನ್ನದು ಅನ್ನೋ ಸಂಕುಚಿತ ದೃಷ್ಟಿಯಿಂದ ವಸ್ತುವಿಗೆ ಅದಕ್ಕೆ ಮೀರಿರ್ತಕ್ಕಂಥ ಬೆಲೆಯನ್ನು ಕೊಟ್ಟು ಲೋಕವಂಚನೆ ಮತ್ತು ಆತ್ಮವಂಚನೆಗಳಿಗೆ ಕಾರಣ ಆಗುವಂಥ ಅಭಿಮಾನ ಇದ್ದೀರಾ ಅದು ದುರಭಿಮಾನ ಅದು ಸರಿಯಲ್ಲ ಉದಾಹರಣೆಗೆ ಸರಿಯಾಗಿ ಪರೀಕ್ಷೆಯಲ್ಲಿ ಉತ್ತರ ಕೊಡದೇ ಇದ್ದರು ಪತ್ರಿಕೆಯಲ್ಲಿ ಉತ್ತರವನ್ನು ಸರಿಯಾಗಿ ಬರೆಯದೇ ಇದ್ದರು ಇವರು ನನ್ನವರು ಅಥವಾ ನನ್ನ ಮಗ ಅದರಿಂದ ಪಾಸಾಗಬೇಕು ಉತ್ತೀರ್ಣರಾಗಬೇಕು ತಪ್ಪು ಮಾಡಿದ್ರೂ ತನ್ನವರಿಗೆ ಶಿಕ್ಷೆ ಆಗಬಾರ್ದು ಇತ್ಯಾದಿ ತನಗೆ ಆಗದೇ ತನ್ನವರ ತನ್ನವರಲ್ಲದೆ ಇರುವಂತಹ ಜನಗಳು ವ್ಯಕ್ತಿಗಳು ಎಷ್ಟೇ ಉತ್ತಮರಾಗಿದ್ದರೂ ಅವರಿಗೆ ಒಳ್ಳೆಯದಾಗಬಾರ್ದು ಇದು ದುರಭಿಮಾನಕ್ಕೆ ನಿದರ್ಶನ ಇಂತಹ ದುರಭಿಮಾನದ ತ್ಯಾಗವನ್ನು ಶ್ರೀಕೃಷ್ಣ ಆದೇಶ ಮಾಡಿದ್ದು ತಾಂತಿ ಸ್ವಭಾರತ ಅಭಿಮಾನ ತ್ಯಾಗದಿಂದ ಮೋಹಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಈ ಕ್ಷುದ್ರ ಶೋಕವನ್ನು ದುರಭಿಮಾನವನ್ನು ನೀನು ಎದುರಿಸಲೇಬೇಕು ಬಿಟ್ಬಿಡಲೇಬೇಕು ಅವುಗಳಿಗೆ ಸರ್ವತಾ ತಲೆಕೆಡ್ಸ್ಕೊಬೇಡ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ದುಃಖದ ಮೂಲವನ್ನೇ ಬೇರ ಸಮೇತ ಕಿತ್ತು ಹೋಗದಾಗ ಪರಮಾತ್ಮ ಶ್ರೀಕೃಷ್ಣನ ಈ ಮಾತು ಪರರ ಮೇಲಿನ ಅನುಕಂಪದಿಂದ ಜನಿತವಾಗಿರ್ತಕ್ಕಂಥ ನಿಸ್ವಾರ್ಥ ನಿರಪೇಕ್ಷೆ ಸಾತ್ವಿಕ ಶೋಕದ ಬಗ್ಗೆ ಹೇಳಿದ್ದಲ್ಲ ಸಾತ್ವಿಕ ಶೋಕವು ಎಂದೂ ಆತ್ಮನನ್ನು ಕುಗ್ಗಿಸೋದಿಲ್ಲ ಅದು ಆತ್ಮನ ವಿಕಾಸಕ್ಕೆ ಕಾರಣ ಆಗತ್ತೆ ವ್ಯಾಮೋಹದ ಮೂಲಕ ಆಗಿರ್ತಕ್ಕಂಥ ಆತ್ಮನ ಅಪಕರ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಸಾಂಸಾರಿಕ ಬಯಕೆಗಳನ್ನು ಕೆರಳಿಸುವಂತ ದುಃಖದ ಬಗ್ಗೆ ಈ ಮಾತುಗಳನ್ನು ಕೃಷ್ಣ ಹೇಳಿರುವಂಥದ್ದು ಆದ್ದರಿಂದ ಈ ಮಾತುಗಳಿಂದ ಯಾರಿಗೇನೇ ಆದರೂ ಏನೇ ಸಂಭವಿಸಿದರೂ ರಾಷ್ಟ್ರಕ್ಕೆ ಸಮಾಜಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೀಕರ ಅನರ್ಥಗಳಾದರೂ ಅನುಕಂಪ ಅಥವಾ ಸಹಾನುಭೂತಿಯಿಂದ ಅದರ ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡಬಾರ್ದು ಈ ರೀತಿಯಾಗಿ ಯಾರೂ ತಪ್ಪಾಗಿ ಅದನ್ನು ಅರ್ಥೈಸಬಾರ್ದು ಸಂಕುಚಿತ ಸ್ವಾರ್ಥ ಭಾವನೆಯಿಂದ ಪ್ರೇರಿತವಾಗಿರ್ತಕ್ಕಂಥ ರಾಷ್ಟ್ರದ ರಾಜ್ಯದ ಪ್ರಗತಿ ವಿರೋಧಿಗಳಾಗಿರ್ತಕ್ಕಂಥ ದುಃಖಗಳಿಗೆ ಅಭಿಮಾನನೇ ಮೂಲ ಆಗಿದ್ದು ಅವುಗಳನ್ನು ಧೈರ್ಯದಿಂದ ಎದುರಿಸಲೇಬೇಕು ಅನ್ನೋದೇ ಶ್ರೀಕೃಷ್ಣನ ಮಾತಿನ ಆಂತರ್ಯ ಆದ್ದರಿಂದ ಸುಖ ಶರೀರ ಇಂದ್ರಿಯಗಳಿಗೂ ಭೌತಿಕ ಪದಾರ್ಥಗಳು ಅಥವಾ ಪದಾರ್ಥಗಳಿಗೂ ಇರುವಂಥ ಸಂಬಂಧವೇ ಕಾರಣ ಆಗಿರದೆ ಇನ್ನೊಂದು ಮಹತ್ವದ ಕಾರಣ ಇದೆ ಅನ್ನೋದನ್ನು ಒಪ್ಪಳೇಬೇಕು ಅದೇ ದೇಹದ ಮೇಲಿರ್ತಕ್ಕಂಥ ಅಭಿಮಾನ ಶರೀರಕ್ಕೂ ಅಥವಾ ತನಗೂ ಜೀವನಿಗೂ ಇರ್ತಕ್ಕಂಥ ಭೇದವನ್ನು ಸುಸ್ಪಷ್ಟವಾಗಿ ಯಥಾರ್ಥವಾಗಿ ತಿಳ್ಕೊಳ್ಳದೆ ಅದನ್ನೇ ದೇಹವೇ ತಾನು ಈ ರೀತಿಯಾಗಿ ತನ್ನೋದು ಅನ್ನೋ ದೃಷ್ಟಿ ಅಥವಾ ಅಭಿಮಾನ ಏನಿದ್ದೀರಾ ಇದು ಶೋಕ ಅಥವಾ ಮೋಹಗಳ ಮೂಲ ಕಾರಣ ಅಂತ ಶ್ರೀಕೃಷ್ಣ ಪರಮಾತ್ಮೆಯಲ್ಲಿ ತಿಳಿಸ್ತಾನೆ ಈಗ ಅರ್ಜುನ ಇನ್ನೊಂದು ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಯುದ್ಧ ಮಾಡದೇ ಇದ್ದರೆ ದುಃಖ ಆಗದೇ ಇದ್ದಂತೆ ಮಾಡ್ಬೋದು ಅದನ್ನು ಬಿಟ್ಟು ಕೃಷ್ಣ ಯುದ್ಧ ಮಾಡಿ ನಂತರ ಅದರಿಂದ ಆಗಬಹುದಾಗಿರ್ತಕ್ಕಂಥ ದುಃಖವನ್ನು ಅಭಿಮಾನ ತ್ಯಾಗದಿಂದ ದುಃಖ ಬಾರದೇ ಇದ್ದಂತೆ ನೋಡ್ಕೋ ಅನ್ನುವಂತಹ ನಿನ್ನ ಉಪದೇಶ ಎಷ್ಟು ಮಟ್ಟಿಗೆ ಸರಿ ನಾವು ಲೋಕದಲ್ಲಿ ಒಂದು ಮಾತು ಕೇಳ್ತೀವಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ರೋಗ ಬಂದ ಮೇಲೆ ಔಷಧಿ ಉಪಚಾರ ಪತ್ತೆ ಇತ್ಯಾದಿ ಮಾಡಿ ರೋಗವನ್ನು ವಾಸಿ ಮಾಡ್ಕೊಳ್ಳೋದಕ್ಕಿಂತ ರೋಗ ಬರದಂತೆ ತಡ್ಕೊಳ್ಳೋದು ಅದೇ ಸರಿಯಾಗಿರ್ತಕ್ಕಂಥ ಮಾರ್ಗ ಅಂತ ಹೀಗೆ ಅರ್ಜುನ ಹೇಳ್ತಾನೆ ದುಃಖ ಆಗದೇ ಇದ್ದಂತೆ ಮಾಡಬೇಕು ಅಂತಾದರೆ ಯುದ್ಧ ಮಾಡಬೇಕಾದ ಅವಶ್ಯಕತೆ ಏನೇ ಇಲ್ಲ ಅದನ್ನು ಬಿಟ್ಟು ಯುದ್ಧ ಮಾಡಿ ನಂತರ ಅದರಿಂದ ಆಗಬಹುದಾಗಿರ್ತಕ್ಕಂಥ ಅಭಿಮಾನ ತ್ಯಾಗ ಆ ಮೂಲಕ ದುಃಖದ ನಿವಾರಣೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಈ ಎಲ್ಲ ನನ್ನ ಪ್ರಶ್ನೆಗಳಿಗೆ ಪರಿಹಾರವನ್ನು ಹೇಳು ಅಂತ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ ನಾಳೆ ದಿನ ಸೇರಿದಾಗ ಕೃಷ್ಣ ಯಾವ ರೀತಿಯಾಗಿ ಅದಕ್ಕೆ ಸಮಂಜಸವಾಗಿ ಅವನ ಸಂಶಯವನ್ನು ನಿವಾರಣೆ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ